ತಾರತಮ್ಯದಲ್ಲಿ ಕಾಲಕೇಯರು ಮತ್ತು ಇಂದ್ರಿಯಾಭಿಮಾನಿ ಅಸುರರ ವಿಚಾರವನ್ನು ತಿಳಿಸ್ತಾರೆ ಮದಿರಪಾನಿ ದೈತ್ಯಗಣದೊಳಗರು ಎನಿಪರು ಕಾಲಕೇಯ್ಯರು ಅಧಿಕರಿಗೆ ಸಮರಹರು ದೇವಾವೇಶ ಬಲದಿಂದ ಪಾದ ಶ್ರೋತ್ರಿಯ ಗುಧ ಉಪಸ್ಥ ಗ್ರಾಣ ತೋಗ್ರಸ ಅಧಿಪದೈತ್ಯರು ಎನಿಪರು ಕಾಲಕೇಯರಿಗೆ ದೇವತೆಗಳು ಸೋಮಪಾನರೋಹರು ದೈತ್ಯರು ಈ ಸುರಪಾನವನ್ನು ಮದಿರ ಅನ್ನೋ ಸುರೆ ಮಹಾ ಕಾರ್ಯ ಅಸುರಪಾನದಿಂದ ಮತ್ತರಾದ ದೈತ್ಯರು ಪರಾಕ್ರಮಶಾಲಿಗಳಾಗಿ ಸಜ್ಜನರನ್ನು ಸದಾಕಾಲ ಹಿಂಸೆ ಮಾಡ್ತಾರೆ ಇಂತಹ ಮದಿರಪಾನೀಯರಾಗಿರ್ತಕ್ಕಂಥ ದೈತ್ಯರ ಸಮೂಹದಲ್ಲಿ ಕಾಲಕೇಯರೆಂಬ ದೈತ್ಯರು ಅದಮರು ಇವರು ಕಿರ್ಮಿರಾದೆ ದೈತ್ಯರಿಗಿಂತ ಅದಮರು ಈ ದೈತ್ಯವರ್ಗ ಕಶ್ಯಪ ಮಹಾಮುನಿಯಿಂದ ಕಾಲ ಅನ್ನೋ ಪತ್ನಿಯಲ್ಲಿ ಹುಟ್ಟಿದವರು ಇವರೆಲ್ಲ ವೃತ್ತಾಸುರನ ಅನುಚರರು ಆತನ ಆಜ್ಞೆಯಂತೆ ದೇವತೆಗಳನ್ನು ನಾನಾ ಪರಿಯಾಗಿ ಪೀಡಿಸ್ತಾ ಇದ್ದರು ಈ ದೈತ್ಯರು ಹಗಲ್ನೊತ್ತಿನಲ್ಲಿ ಸಮುದ್ರ ಮಧ್ಯದಲ್ಲಿ ಅಡಕೊಂಡಿದ್ದು ರಾತ್ರಿಯಾದ ಕೂಡಲೇ ಜಲಗರ್ಭದಿಂದ ಹೊರಗೆ ಬಂದು ಋಷಿಗಳಿಗೆಲ್ಲ ಹಿಂಸೆಯನ್ನು ಕೊಡ್ತಾ ಇದ್ರು ಕೊಂದು ತಿಂತ ಇದ್ರು ಇವರ ಉಪಟಳದಿಂದ ಲೋಕದಲ್ಲಿ ಯಜ್ಞಾದಿಗಳಿಗೆಲ್ಲ ಪ್ರತಿಬಂಧಕ ಆಗ ದೇವತಾ ವರ್ಗ ದೇವೇಂದ್ರನ ಮೂಲಕ ಬ್ರಹ್ಮದೇವರನ್ನು ಮೊರೆಹೊಕ್ಕು ಪ್ರಾರ್ಥನೆಯನ್ನು ಮಾಡಿದರು ಆಗ ಬ್ರಹ್ಮದೇವರು ಅಗಸ್ತ್ಯ ಮುನಿಗಳ ಬಳಿಗೆ ಅವ್ರನ್ನೆಲ್ಲ ಕಳಿಸ್ತಾರೆ ಅಗಸ್ತ್ಯರು ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಸಮಗ್ರ ಸಮುದ್ರ ಏಕ ಆಪೋಷಣವನ್ನು ತೊಗೊಂಡ್ರು ಸಮುದ್ರ ಎಲ್ಲ ಒಣಗೋಯಿತು ಕಾಲಕಿಯರೆಲ್ಲ ಹೊರಗೆ ಬಂದರು ಹಗಲಿನಲ್ಲಿ ದೇವತೆಗಳು ಅವ್ರನ್ನೆಲ್ಲ ಕೊಂದರು ದೈತ್ಯರಲ್ಲಿ ದೇವತೆಗಳೇ ಇಂದ್ರಿಯ ಕಾರ್ಯಗಳನ್ನು ಮಾಡಿ ಮಾಡಿಸುವರು ಈ ಕಾಲಕಿಯರಲ್ಲಿ ದೇವಾವೇಶ ಇರುವ ಪ್ರಯುಕ್ತ ಅವರು ತಾರತಮ್ಯದಲ್ಲಿ ಅಧಮರಾದರೂ ಕಿರ್ಬಿರಾದಿಗಳಿಗೆ ಅವೇಶಬಲದಿಂದ ಸಮ ಅಂತ ಕರೆಸ್ಕೋತಾರೆ ಸ್ಥೂಲ ದೇಹದಲ್ಲಿ ವ್ಯಾಪ್ತರಾಗಿ ಇಂದ್ರಿಯ ಕಾರ್ಯಗಳನ್ನು ಮಾಡುವಂತಹ ಇಂದ್ರಿಯಾಭಿ ಇಂದ್ರಿಯಾಭಿಮಾನಿ ದೇವತೆಗಳೆಂದೇ ಇಂದ್ರಿಯಾಭಿಮಾನಿ ದೈತ್ಯರು ಕೂಡ ನಮ್ಮ ಶರೀರದಲ್ಲಿ ಇದ್ದಾರೆ ಅವರ ತಾರತಮ್ಯ ಹೇಗಿದೆ ಅನ್ನೋ ವಿಚಾರ ಚಿತ್ತಾಭಿಮಾನಿ ದೈತ್ಯ ಕಾಲಕೇಯರಿಗಿಂತ ಶತಗುಣ ಅಧಮ ದೇಹಾಭಿಮಾನಿ ದೈತ್ಯ ಚಿತ್ತಾಭಿಮಾನಿಗಿಂತ ನೂರು ಗುಣ ಅದಮ ಹಸ್ತಾಭಿಮಾನಿ ದೈತ್ಯ ದೇಹಾಭಿಮಾನಿಗಿಂತ ನೂರು ಗುಣ ನೀಚ ಪಾದಾಭಿಮಾನಿ ದೈತ್ಯ ಹಸ್ತಾಭಿಮಾನಿಗಿಂತ ಶತಗುಣ ನೀಚ ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಯಾದ ದೈತ್ಯರು ಪಾದಾಭಿಮಾನಿಗಿಂತ ಮತ್ತೆ ಶತಗುಣ ಹೀನ ಚಕ್ಷುರಾಭಿಮಾನಿ ದೈತ್ಯ ಶ್ರೋತ್ರೇಂದ್ರಿಯ ಅಭಿಮಾನಿಗಿಂತಲೂ ಕೂಡ ಶತಗುಣ ನ್ಯೂನರು ಸ್ಪರ್ಶಾಭಿಮಾನಿ ದೈತ್ಯ ಚಕ್ಷುರಾಭಿಮಾನಿಗಿಂತ ನೂರು ಗುಣ ಕಡಿಮೆ ಘ್ರಾಣಾಭಿಮಾನಿ ದೈತ್ಯ ಸ್ಪರ್ಶಾಭಿಮಾನಿಗಿಂತ ನೂರು ಗುಣ ಕಡಿಮೆ ವಾಗ್ ಅಭಿಮಾನಿ ದೈತ್ಯ ಪ್ರಾಣಾಭಿಮಾನಿಗಿಂತ ಶತಗುಣ ನೀಚ ಉಪಸ್ಥತತ್ವಕ್ಕೆ ಅಭಿಮಾನಿ ದೈತ್ಯ ವಾಗ್ ಅಭಿಮಾನಿಗಿಂತ ನೂರು ಗುಣ ನೀಚ ಗುಣಾಭಿಮಾನಿ ದೈತ್ಯ ಉಪಸ್ಥ ಅಭಿಮಾನಿಗಿಂತ ಶತಗುಣ ಅಧಮ ಈ ರೀತಿಯಾಗಿ ಇಂದ್ರಿ ಭ ಇಂದ್ರಿಯಾಭಿಮಾನಿ ದೈತ್ಯರಲ್ಲಿ ಶತಗುಣಗಳಿಂದ ಅದಮತ್ವ ಅನ್ನೋದಿದೆ ಈ ಇಂದ್ರಿಯಾಭಿಮಾನಿ ದೈತ್ಯ ವರ್ಗದವರೆಲ್ಲರೂ ಕಾಲಕೇಯರಿಗಿಂತಲೂ ಅದಮರು ಈ ಕಾಲಕೇಯರು ದೇವತೆಗಳ ಆವೇಶ ತಮಗಿಂತ ಅಧಿಕರಾದ ದೈತ್ಯರಿಗೆ ಸಮಾನ ಅಂತ ಕರೆಸ್ಕೋತಾರೆ ಹೀಗೆ ವಾಕ್ ಪಾಣಿ ಪಾದ ಶ್ರವಣ ಗುದ ಉಪಸ್ಥ ಗ್ರಾಣ ತ್ವಕ್ ರೂಪ ಇವುಗಳಿಗೆ ಅಭಿಮಾನಿಗಳಾಗಿರುವ ದೈತ್ಯರು ಕಾಲಕೇಯರಿಗಿಂತ ನೀಚರು ಇಲ್ಲಿ ಇಂದ್ರಿಯಾಭಿಮಾನಿಗಳೆಲ್ಲರೂ ಕಾಲಕಿಯರಿಗಿಂತ ನೀಚರು ಅಂತ ಸಾಮಾನ್ಯವಾಗಿ ಹೇಳಿದ್ದಾರೆ ಗರುಡ ಪುರಾಣ ಬ್ರಹ್ಮಾಕಂಡದಲ್ಲಿ ಅವರು ಎಷ್ಟೆಷ್ಟು ಗುಣಗಳಿಂದ ನೀಚರು ಅನ್ನೋ ವಿಚಾರದಲ್ಲಿ ತಿಳಿಸ್ತಾರೆ ಮುಂದಿನ ಪದ್ಯದಲ್ಲಿ ದೈತ್ಯರಿಂದ ಪಾಪಕಾರ್ಯಗಳು ನಡೆಯುತ್ತೆ ರುಜು ಗಣಸ್ಥರ ದೇವತೆಗಳಿಗೆ ಯಾವತ್ತೂ ದೈತ್ಯಾವೇಶ ಅನ್ನೋದಿಲ್ಲ ಅನ್ನೋ ವಿಚಾರವನ್ನು ಹೇಳುತ್ತಾರೆ ಜ್ಞಾನ್ ಜ್ಞಾನಕರ್ಮೇಂದ್ರಿಯಗಳಿಗೆ ಅಭಿಮಾನಿ ಕಲ್ಯಾದಿ ಅಖಿಳದಿಚ್ಚರು ಹೀನ ಕರಮವಮ ಮಾಡಿ ಮಾಡಿಸುತ್ತಿಯರು ಸರ್ವರುಳು ವಾಣಿ ಭಾರತಿ ಕಮಲೌಭೌ ಪೌಮಾನರಿವರು ಅಚ್ಚಿನ್ನ ಭಕ್ತರು ಪ್ರಾಣ ಅಸುರಾವೇಶಿತರು ಆಕಣಾಶ್ವ ಸಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಭಿಮಾನಿ ಕಲ್ಯಾದಿ ಸಕಲ ದೈತ್ಯರು ಎಲ್ಲರಲ್ಲಿ ಪಾಪಕರ್ಮಗಳನ್ನು ಮಾಡಿ ಮಾಡಿಸ್ತಾರೆ ಆದರೆ ಸರಸ್ವತಿ ಭಾರತಿ ಬ್ರಹ್ಮವಾಯುಗಳು ಭಗವಂತನ ಅಚ್ಚಿನ್ನ ಭಕ್ತರು ಪ್ರಾಣರು ಅಸುರಾವೇಶರಹಿತ ಆಕಣಾಶ್ಮ ಸಮ ಅಂತನೇ ಪ್ರಸಿದ್ಧರಾಗಿದ್ದಾರೆ ಎಂದು ತಿಳಿಸ್ತಾರೆ ನಮ್ಮ ಸ್ಥೂಲ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳೆಲ್ಲ ಸತ್ಕರ್ಮಗಳನ್ನು ಮಾಡಿಸ್ತಾರೆ ಅದೇ ರೀತಿಯಾಗಿ ತತ್ವಾಭಿಮಾನಿ ದೈತ್ಯರು ನಮ್ಮ ಶರೀರದಲ್ಲಿರ್ತಾರೆ ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಪಾಪಕರ್ಮವನ್ನು ಮಾಡಿ ಮಾಡಿಸ್ತಾರೆ ಸಕಲ ತತ್ವಾಭಿಮಾನಿ ದೇವತೆಗಳು ಆಯಾ ಇಂದ್ರಿಯಾಭಿಮಾನಿ ದೈತ್ಯರಲ್ಲಿದ್ದೋ ಅವರ ಮೂಲಕ ಪಾಪ ಕಾರ್ಯಗಳನ್ನು ಮಾಡಿ ಮಾಡಿಸ್ತಾರೆ ಆ ಪಾಪಗಳಿಂದ ಅವರಿಗೆ ಲೇಪ ಅನ್ನೋದಿಲ್ಲ ಪಾಪಗಳ ಸಂಬಂಧ ಏನಿದ್ರು ಅಲ್ಲಿರುವಂಥ ಜೀವ ಮತ್ತು ಪ್ರೇರಕರಾಗಿರುವಂತಹ ಆಯಾ ದೈತ್ಯರಿಗೆ ಮಾತ್ರ ಲೇಪ ಪ್ರೇರಕ ಅಪಿ ದೈತ್ಯ ನಮ್ ಆ ತತ್ವಾಭಿಮಾನಿ ದೇವತೆಗಳು ದೈತ್ಯರಲ್ಲಿದ್ದು ಪಾಪಕರ್ಮಕ್ಕೆ ಪ್ರೇರಣೆ ಮಾಡಿದ್ರು ಅದು ಭಗವಂತನ ಆಜ್ಞೆಯಂತೆ ಮಾಡ್ತಾರಾದ್ರಿಂದ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪ ಲೇಪ ಅನ್ನೋದಿಲ್ಲ ತತ್ವಾಭಿಮಾನಿ ದೇವತೆಗಳಿದೆಯೇ ವಾಯುದೇವರು ಪ್ರೇರಕರು ವಾಯುದೇವರಿಗೆ ಪರಮಾತ್ಮನೇ ಸರ್ವ ಸರ್ವನಿಯಾಮಕ ಎಲ್ಲ ಕಾರ್ಯವನ್ನು ಮಾಡಿ ಮಾಡಿಸ್ತಾನೆ ವಾಯುದೇವರು ಭಗವಂತನ ಪ್ರೇರಣೆಯಂತೆ ಜೀವನ ಅನಾದಿ ಕರ್ಮಾನುಸಾರ ಅವನ ಯೋಗ್ಯತೆಗಳಿಗೆ ಅನುಗುಣವಾಗಿ ಕರ್ಮವನ್ನು ಮಾಡಿಸ್ತಾರೆ ಇಂದ್ರಿಯಗಳಲ್ಲಿ ಪ್ರಕಾಶತ್ವ ವ್ಯಾಪ್ತರಾಗಿರ್ತಕ್ಕಂಥ ಜೀವನ ದ್ವಾರ ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಪಾಪ ಪುಣ್ಯ ದ್ವಂದ್ವಕರ್ಮಗಳನ್ನು ಮಾಡಿಸ್ತಾರೆ ಅದೇ ರೀತಿಯಾಗಿ ತತ್ವಾಭಿಮಾನಿ ದೈತ್ಯರಲ್ಲಿದ್ದು ಪಾಪ ಕಾರ್ಯಗಳನ್ನು ಪ್ರೇರಣೆ ಮಾಡಿ ಮಾಡಿಸಿ ತದ್ ಮೂಲಕ ಜೀವರ ಮೂಲಕವೂ ಮಾಡಿಸ್ತಾರೆ ಹೀಗೆ ಪಾಪಕರ್ಮದ ವ್ಯಾಪಾರ ಪುಣ್ಯಕರ್ಮಗಳ ವ್ಯಾಪಾರ ಅನ್ನೋದು ಜೀವನದಲ್ಲಿ ನಡೆಯುತ್ತೆ ಕಲ್ಯಾದಿಗಳ ಪ್ರವೇಶ ಅನ್ನೋದು ರುದ್ರದೇವರಿಂದ ಆರಂಭ ಮಾಡಿ ತೃಣಾಂತ ಜೀವರ ತನಕ ಎಲ್ಲರಲ್ಲೂ ಉಂಟು ಕಲಿ ಮೊದಲಾದವರಿಂದ ಪ್ರೇರಿತರಾಗಿ ರುದ್ರಾದಿ ದೇವತೆಗಳು ಕೂಡ ಪಾಪಕಾರ್ಯಗಳನ್ನು ಮಾಡಿ ಮಾಡಿಸ್ತಾರೆ ಆದರೆ ಚದುರ್ಮುಖ ಬ್ರಹ್ಮದೇವರು ವಾಯುದೇವರು ಸರಸ್ವತಿ ಮತ್ತು ಭಾರತೀ ಈ ನಾಲ್ವರು ಪರಶುಕ್ಲತ್ರಯರಲ್ಲಿ ಸೇರಿದಂಥವರು ಪರಮಾತ್ಮನ ಅಚ್ಚಿನ್ನ ಭಕ್ತರು ಇವರಿಗೆ ಅತಿರೋಹಿತ ವಿಮಲ ವಿಜ್ಞಾನಿಗಳು ಅಂತಲೇ ಕರೆಯೋದು ಅವರಿಗೆ ಯಾವಾಗಲೂ ಕೂಡ ಹಸುರಾವೇಶ ಅನ್ನೋದಿಲ್ಲ ವಾಯಿದೇವರನ್ನು ಆಕಣಾಶ್ಮ ಸಮ ಅಂತ ಈ ರೀತಿಯಾಗಿ ಕರೆಯೋದು ಅಂದರೆ ಸದಾಕಾಲ ಹಸುರಾವೇಶ ರಹಿತರಾಗೇ ಇರ್ತಾರೆ ಯಾವತ್ತೂ ಅವರಿಗೆ ದೈತ್ಯರ ಆಕ್ರಮಣ ಇವರ ಮೇಲೆ ಏನಂತ ಆಗೋದಿಲ್ಲ ಅನ್ನೋದಕ್ಕೆ ಉಪನಿಷತ್ತುಗಳೆಲ್ಲ ಸಂದರ್ಭವನ್ನು ಹೇಳ್ತಾ ಇದ್ದೀನಿ ಬಂಡೆಗೆ ಮಣ್ಣು ಹೆಂಟೆಯಿಂದ ತೊಗೊಂಡು ಹೋಡಿದ್ರೆ ಮಣ್ಣು ಹೆಂಟೆ ಹೇಗೆ ಚೂರು ಚೂರಾಗಿ ಪುಡಿಯಾಗಿ ಹೋಗುತ್ತೋ ಹಾಗೆ ದೈತ್ಯರೆಲ್ಲ ವಾಯುದೇವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದ್ರೆ ತಾವೇ ಪುಡಿ ಪುಡಿ ಆದರೆ ಹೊರತು ವಾಯುದೇವರಿಗೆ ಬಂಡೆಗಲ್ಲಿನಂಥ ವ್ಯಕ್ತಿತ್ವ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸುರಿ ಶಕ್ತಿಗಳ ಆಕ್ರಮಣ ಅನ್ನೋದು ಅದಕ್ಕೆ ಆಕಣಾಶ್ಮ ಸಮ ಅಂತ ವಾಯುದೇವರನ್ನು ಕರೆಯೋದು